ನಂಗಪ್ಪುರಂ ವೆಂಕಟೇಶಯ್ಯಂಗಾರ್ಯರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದವರ ಪೈಕಿ ಮೊದ ಮೊದಲಿನ ಕೆಲವರನ್ನು ಸ್ಮರಿಸುವುದು ನನ್ನ ಮನಸ್ತೃಪ್ತಿಗೆ ತುಂಬ ಅವಶ್ಯಕವಾಗಿದೆ ನಂಗಪುರಂ ವೆಂಕಟೇಶ್ ಅಯ್ಯಂಗಾರ್ಯರು ಅವರಲ್ಲೊಬ್ಬರು ಇವರು ಸರಕಾರದ ಮೀಟಿಯೋರಾಲಜಿಕಲ್ ಇಲಾಖೆಯಲ್ಲಿ ಮುಖ್ಯಸ್ಥರಾಗಿದ್ದರು ಇವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರಿಗೆ ವಿದ್ಯಾಗುರುಗಳಾಗಿದ್ದವರಂತೆ ಅವರಿಬ್ಬರಿಗೂ ಇದ್ದ ಅನ್ಯೋನ್ಯ ಪ್ರೀತಿ ಗೌರವಗಳು ಗಾಢವಾದವು ವೆಂಕಟನಾರಾಯಣಪ್ಪನವರು ನಡೆಸುತ್ತಿದ್ದ ವಿಜ್ಞಾನ ಪ್ರಚಾರ ಸಂಘದ ಕಾರ್ಯದಲ್ಲಿಯೂ ವಿಜ್ಞಾನ ಪತ್ರಿಕೆಯ ಪ್ರಕಟಣಾ ಕಾರ್ಯದಲ್ಲಿಯೂ ನಂಗಪುರಂ ಅವರು ಕೊಟ್ಟ ಸಹಕಾರವು ಮನಪೂರ್ವಕವಾದದ್ದು ಮತ್ತು ತುಂಬಾ ಬೆಲೆಯುಳ್ಳದ್ದು ಮತ ವಿಷಯಗಳಲ್ಲಿಯೂ ಉದಾರಭಾವವುಳ್ಳವರು ನಂಗಪುರಂ ವೆಂಕಟೇಶಯ್ಯಂಗಾರ್ಯರು ಶ್ರೀರಾಮಕೃಷ್ಣ ಪರಮಹಂಸ ರವರಲ್ಲಿ ಅವರಿಗೆ ನಿರತಿಶಯವಾದ ಭಕ್ತಿ ಪರಮಹಂಸರ ಮತ್ತು ವಿವೇಕಾನಂದರ ಜನ್ಮ ದಿನೋತ್ಸವಗಳಲ್ಲಿ ಅವರಿಗೆ ತುಂಬಾ ಉತ್ಸಾಹ ಅವರು ಪರಮಹಂಸರ ವಚನಾಮೃತವನ್ನು ಕನ್ನಡದಲ್ಲಿ ಬರೆದಿದ್ದಾರೆಂದು ನನ್ನ ಜ್ಞಾಪಕ ಹಾಗೆಯೇ ಭಕ್ತಾನಂದ ಭಕ್ತೆ ಮೀರಾಬಾಯಿ ಇವರ ಚರಿತೆಗಳನ್ನು ಬರೆದಿದ್ದಾರೆ ಅವರ ಶೈಲಿ ಒಳ್ಳೆ ಓದ್ ಓಜಸ್ಸುಳ್ಳರು ವಿದ್ಯಾರ್ಥಿಯಾಗಿದ್ದಾಗ ಸೌಗಂಧಿಕಾಪರಣ ಎಂಬ ಚಂಪೋ ಶೈಲಿಯ ಗದ್ಯಕಾವ್ಯವನ್ನು ಮೆಚ್ಚುಗೆಯಿಂದ ಓದಿದ್ದರಂತೆ ರುದ್ರಭಟ್ಟನ ಜಗನ್ನಾಥ ವಿಜಯ ಅವರಿಗೆ ಪ್ರಿಯವಾದ ಕಾವ್ಯ ಅವರ ಕಾಲದ ಉದ್ಗ್ರಂಥಗಳ ಪ್ರಭಾವಕ್ಕೆ ಅವರು ಒಳಗಾಗಿದ್ದರು ನಂಗಪುರಂ ವೆಂಕಟೇಶಂಗಾರ್ಯರು ಪರಮ ಪ್ರಮಾಣಿಕರು ಅಸತ್ಯವನ್ನಾಗಲಿ ಅವರು ಸಹಿಸುವವರಲ್ಲ ಅವರು ಬಹುಭಾಷೆಗಳಲ್ಲ ಸಂದರ್ಭ ಅವರನ್ನು ಕೆರಳಿಸಿದಾಗ ಅವರ ಬಾಯಿಯಿಂದ ಹೊರಟವು ಜಾಜಿ ಮಲ್ಲಿಗೆ ಸಂಪಿಗೆ ಅಥವಾ ಕತ್ತಿ ಪಂಜು ಶೂಲ ಅವರ ಸ್ವಭಾವ ತೀವ್ರವಾದದ್ದು ಎಷ್ಟು ಕೋಮಲವೋ ಅಷ್ಟು ಕಠಿಣ ಎಷ್ಟು ಕಠಿಣವೋ ಅಷ್ಟು ಕೋಮಲ ಸಾಹಿತ್ಯ ಸಮ್ಮೇಳನಗಳಿಗೆ ಬಂದಾಗ ಅವರ ಜೊತೆಯಲ್ಲಿ ಒಂದು ಬೆತ್ತದ ಪೆಟ್ಟಿಗೆಯ ತುಂಬ ಪೂರಿ ಸಜ್ಜೆಪ್ಪ ಚಕ್ಕುಲಿ ಕಡಲೆಕಾಯುಂಡೆ ಎಳ್ಳುಂಡೆ ಹುರಿಗಾಳು ಇತ್ಯಾದಿಗಳು ಇರುತ್ತಿದ್ದವು ಅವರು ನಮ್ಮ ಮಿತ್ರ ಗೋಷ್ಟಿಯನ್ನು ಸ್ನಾನವಾಗಿದೆಯೇ ಎಂದು ವಿಚಾರಿಸುವರು ಆಗಿದೆ ಎಂದ ಎಂದೊಡನೆಯೇ ತಮ್ಮ ಕೋಣೆಯೊಳಕ್ಕೆ ನಮ್ಮನ್ನು ಕರೆದು ತಿಂಡಿಗಳನ್ನು ಹಂಚುವರು ಸಾಕು ಇನ್ನೊಂದಷ್ಟನ್ನು ನಮ್ಮ ಕೈ ಮೇಲೆ ಹೇರಿ ತೆಗೆದುಕೊಳ್ಳಬೇಕು ಎಂದು ಬಲಾತ್ಕಾರ ಮಾಡುವರು ನಮ್ಮ ಚೇಷ್ಟೆಗಳನ್ನು ನೋಡಿ ನಗುವರು ಒಂದು ಸಾರಿ ಬೆಳಿಗ್ಗೆ ಹರಿಹರಕ್ಕೆ ಬಂದೆವು ವೆಂಕಟನಾರಾಯಣಪ್ಪನವರಿಗೆ ಓಹೋ ಈ ಕಾರ್ತಿಕ ಸೋಮವಾರ ಒಳ್ಳೆಯ ದಿನವೇ ಹರಿಹರಕ್ಕೆ ಬಂದ ಹಾಗಾಯಿತು ಇವತ್ತು ಇಲ್ಲಿ ಏಕಾದಶ ಅಭಿಷೇಕ ಮಾಡಿಸಿ ಹನ್ನೊಂದು ಮಂದಿಗೆ ಬ್ರಾಹ್ಮಣ ಭೋಜನ ಮಾಡಿಸಬೇಕಲ್ಲ ವೆಂಕಟೇಶಯಂಗಾರ್ಯರು ಹಾಗಿಲ್ಲದೆ ಉಂಟೆ ಬೇಕಾದ್ದು ಮಾಡೋಣ ಎಂದರು ನಮ್ಮ ಗುಂಪಿನಲ್ಲಿ ಹತ್ತು ಮಂದಿ ಇದ್ದೆವು ಸ್ಟೇಷನ್ಗೆ ಭೀಮಸೇನರಾವ್ ಎಂಬವರು ತಮ್ಮ ಸ್ವಂತ ಕೆಲಸಕ್ಕಾಗಿ ಬಂದಿದ್ದರು ಅವರು ವೆಂಕಟನಾರಾಯಣಪ್ಪನವರನ್ನು ಕಂಡೊಡನೆಯೇ ನಮಸ್ಕರಿಸಿ ನಾನು ತಮ ಶಿಷ್ಯ ಎಂದು ಹೇಳಿಕೊಂಡರು ವೆಂಕಟನಾರಾಯಣಪ್ಪನವರು ಜ್ಞಾಪಕ ಮಾಡಿಕೊಂಡು ಹೌದಪ್ಪ ಸಂತೋಷ ನಿಮ್ಮಿಂದ ಒಂದು ಉಪಕಾರವಾಗಬೇಕಾಗಿದೆಯಲ್ಲ ಎಂದರು ಭೀಮಸೇನರಾಯರು ಹರಿಹರದ ಸಬ್ ರಿಜಿಸ್ಟ್ರಾರರು ಅವರು ಏನಾಗಬೇಕು ಎಂದು ಕೇಳಿದರು ವೆಂಕಟನಾರಾಯಣಪ್ಪನವರು ಅವರ ಕೈಗೆ ಐದು ರೂಪಾಯಿ ನೋಟೊಂದನ್ನು ಕೊಟ್ಟು ಎರಡು ರೂಪಾಯಿಗೆ ಒಳ್ಳೆಯ ಅಕ್ಕಿ ಒಂದು ರೂಪಾಯಿಗೆ ಹಾಲು ಒಂದು ರೂಪಾಯಿಗೆ ಸಕ್ಕರೆ ಇನ್ನೊಂದು ರೂಪಾಯಿಗೆ ಒಳ್ಳೆಯ ಹಸನ್ ತುಪ್ಪ ಇವುಗಳನ್ನು ತರಿಸಿ ಟ್ರಾವೆಲರ್ಸ್ ಬಂಗಲೆಗೆ ಕಳಿಸಬೇಕು ಅಕ್ಕಿಯನ್ನು ಕೇರಿಸಿ ಚೊಕಟ ಮಾಡಿಸಬೇಕು ಅದರ ಕೂಲಿ ನಾನು ಕೊಡುತ್ತೇನೆ ಇಷ್ಟರ ಜೊತೆಗೆ ನೀವು ಇಲ್ಲಿ ಭೋಜನಕ್ಕೆ ಬರಬೇಕು ನೀವಿಲ್ಲದಿದ್ದರೆ ಹನ್ನೊಂದು ಮಂದಿ ಆಗುವುದಿಲ್ಲ ಎಂದರು ಭೀಮಸೇನರಾಯರು ವಿನಯದಿಂದಲೂ ಬಕ್ಕಿಯಿಂದಲೂ ಒಪ್ಪಿ ನಡೆಸಿಕೊಟ್ಟರು ಆದರೆ ಆ ಸಮಾರಂಭದಲ್ಲಿ ಮುಖ್ಯ ಪಾತ್ರ ನಂಗಪುರಂ ವೆಂಕಟೇಶ ನದಿಯಲ್ಲಿ ಹೊಸ ನೀರು ಬಂದು ಬಗ್ಗಡವಾಗಿ ನೀರು ಕೆಂದೂಳಿನ ಕೆಸರಿನಂತಿತ್ತು ವೆಂಕಟೇಶ ಅಯ್ಯಂಗಾರ್ಯರು ನಾರಾಯಣಪ್ಪನವರು ಅದರಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಗಳನ್ನು ಕೊಳ ಪಾತ್ರೆಗಳಲ್ಲಿ ನೀರನ್ನು ಎಂಟು ಹತ್ತು ಸಾರಿ ಗುಡ್ಡದ ಮೇಲಿಂದ ಬಂಗಲೆಗೆ ಹೊತ್ತರು ಅಲ್ಲಿ ನೀರು ಕಾಯಿಸಿ ನಮಗೆ ಸ್ನಾನಕ್ಕೆ ಅಣಿ ಮಾಡಿದರು ಬೇರೆ ಪಾತ್ರೆಗಳಲ್ಲಿ ನೀರು ತಂದು ಕುಡಿಯುವುದಕ್ಕಾಗಿ ಕಾಯಿಸಿಟ್ಟರು ಅವರಿಬ್ಬರೂ ಮಿಕ್ಕೆಲ್ಲವರಿಗಿಂತ ವಯಸ್ಸಾದವರು ಆದರೆ ನಾವೆಲ್ಲಾ ಮೊಂಡರು ನಾಚಿಕ್ಕೆ ಅಳಿಸಿ ಹೋಗಿತ್ತು ಒಂದು ಬಿಂದಿಗೆಯಲ್ಲಿ ನೀರಿಟ್ಟು ಕಲಶಾರ್ಚನೆ ಮಾಡಿ ವೆಂಕಟನಾರಾಯಣಪ್ಪನವರು ತೋಗರೆ ನಂಜುಂಡ ಶಾಸ್ತ್ರಿಗಳು ಕಡವದ ನಂಜುಂಡ ಶಾಸ್ತ್ರಿಗಳು ರುದ್ರ ಸೂಕ್ತಗಳನ್ನು ಹೇಳಲು ಹೇಳಲುಪಕ್ರಮಿಸಿದರು ಹೀಗೆ ಮೂರು ಮಂದಿ ಸಮೂಹದಲ್ಲಿ ನಾಲ್ಕಾವರ್ತಿ ಶ್ರೀ ರುದ್ರವನ್ನು ಹೇಳಿದರೆ ಮೂರು ನಾಲ್ಕಲ ಹನ್ನೆರಡಾಯ್ತಷ್ಟೇ ಹೀಗೆ ಏಕಾದಶ ರುದ್ರವನ್ನು ಹೇಳಿದರೆ ರುದ್ರಪಾಠವಾದ ಮೇಲೆ ಆ ಕಲಶವನ್ನು ತೆಗೆದುಕೊಂಡು ಹರಿಹರೇಶ್ವರ ಸ್ವಾಮಿಯ ಸನ್ನಿಧಿಗೆ ಹೋಗಿ ಅದನ್ನರ್ಪಿಸಿ ಪೂಜೆ ಮಾಡಿಸಿ ತೀರ್ಥ ಪ್ರಸಾದಗಳನ್ನು ಪಡೆದು ಸುಮಾರು ಒಂದು ಗಂಟೆಯ ವೇಳೆಗೆ ತ್ರಾವರ ಬಗೆಲೆಗೆ ಬಂದೆವು ಅಲ್ಲಿ ಊತ್ ಪರಿಟವಣೆ ಮಾವಿನಕಾಯಿ ಉಪ್ಪಿನಕಾಯಿ ಆಲೂಗೆಡ್ಡೆ ಬದನೆಕಾಯಿ ಹುಳಿ ಬೋಂಡ ಹೆಸರುಬೇಳೆಯ ಪಾಯಸ ಆಗತಾನೆ ಹೆಪ್ಪು ಹಾಕಿ ಆಗಿದ್ದ ಸಿಹಿಮಜ್ಜಿಗೆ ಇಷ್ಟು ಭೋಜನದ ಇಷ್ಟು ಭೋಜನ ಪಸಂದಾಗಿತ್ತು ತರಕಾರಿಗಳು ಕೊಂಚ ಅಕ್ಕಿ ಬೇಳೆಯು ಉಪ್ಪಿನಕಾಯಿ ತುಪ್ಪಗಳು ಸಾಂಬಾರ ದ್ರವ್ಯಗಳು ವೆಂಕಟನಾರಾಯಣಪ್ಪನವರ ಸರ್ಕಿಟ್ ಪೆಟ್ಟಿಗೆಗಳಲ್ಲಿ ಯಾವಾಗಲೂ ಇರುತ್ತಿದ್ದವು ಅವರು ಬಹುಮಟ್ಟಿಗೆ ಸ್ವಯಂಪಾಕದ ನಿಯಮವಿಟ್ಟುಕೊಂಡಿದ್ದವರು